ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಹಿಂದೆ ಇಪ್ಪತ್ತೆರಡನೇ ಪದ್ಯದಲ್ಲಿ ಚತುರವಿಂಶತಿ ತತ್ವದಳು ಶ್ರೀಪತಿಯು ಅನಿರುದ್ಧಾದಿ ರೂಪದಿ ವಿತತನಾಗಿ ದಕಿಳ ಜೀವರ ಸಂಹನದೊಳಗೆ ಅಂತೆಲ್ಲ ತಿಳಿಸಿ ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳೂ ಸೇರಿದಂತೆ ಎಲ್ಲ ಜೀವನ ಶರೀರಗಳಲ್ಲೂ ಕೂಡ ಭಗವಂತ ತೊಂಬತ್ತಾರು ರೂಪಗಳಿಂದ ಇಪ್ಪತ್ನಾಲ್ಕು ತತ್ವಗಳು ಇಂಟು ನಾಲ್ಕು ಅನಿರುದ್ಧಾದಿ ರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ನಾಲ್ಕು ರೂಪಗಳಿಂದ ಅಂದರೆ ತೊಂಬತ್ತಾರು ರೂಪಗಳಿಂದ ಭಗವಂತೆ ಶಣ್ಣವತಿ ನಾಮಕನಾಗಿ ಅಲ್ಲಿದ್ದು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಅಂತ ತಿಳಿಸಿದರು ಈಗ ಅದನ್ನೇ ನಮಗೆ ಉಪಾಸನೆ ಮಾಡಬೇಕು ಅದರ ಉಪಾಸನೆ ಮೋಕ್ಷಕ್ಕೆ ಹೇಗೆ ಮುಖ್ಯ ಸಾಧನ ಆಗುತ್ತೆ ಅನ್ನೋದನ್ನು ತಿಳಿಸ್ತಾರೆ ಈ ಅನಿರುದ್ಧಾದಿ ಮೂರ್ತಿಗಳ ಚತುರ್ಮೂರ್ತಿಗಳು ನಡೆಸ್ತಕ್ಕಂಥ ಕಾರ್ಯ ಸೃಷ್ಟಿ ಸ್ಥಿತಿ ಲಯ ಮತ್ತೆ ಮೋಕ್ಷ ಅಂತ ನಾಲ್ಕು ವ್ಯಾಪಾರಗಳ ಉಪಾಸನೆ ಮೋಕ್ಷಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಾಧನ ಅನ್ನೋದು ನಿಂಗೆ ತಿಳಿಸ್ತಾರೆ ಕರಣ ಗುಣಭೂತಗಳೊಳಗೆ ತದ್ವರರೆನಿಪ ಬ್ರಹ್ಮಾದಿ ದಿ ವಿಜರುಳ ರಿತುರೂಪ ಚತುಷ್ಟಯಗಳು ಅನುದಿನದಿ ಸರ್ವತ್ರ ಸ್ಮರಿಸುತ್ತಾ ಅನುಮೋದಿಸುತ್ತಾ ಹಿಗ್ಗುತ ಪರವಶಧಿ ಪಾಡುವವರಿಗೆ ತನ್ನಿರವ ತೋರಿಸಿ ಭವವಿಮುಕ್ತರ ಮಾಡಿ ಪೋಷಿಸುವ ಕರಣ ಗುಣಭೂತಗಳೊಳಗೆ ಕರ್ಣಗಳು ಅಂತಂದರೆ ಏಕಾದಶ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಗುಣ ಅಂದರೆ ತ್ರಿಗುಣಗಳು ಸತ್ವ ರಜ ತಮ ಅದೇ ರೀತಿಯಾಗಿ ಇಂದ್ರಿಯಗಳಿಗೆ ವಿಷಯವಾಗಿರ್ತಕ್ಕಂಥ ಗುಣಗಳು ಪಂಚಭೂತಗಳು ಹೀಗೆ ಹದಿನಾರು ತತ್ವಗಳನ್ನು ತಿಳಿಸಿ ಅದೇ ರೀತಿಯಾಗಿ ಇನ್ನುಳಿದ ಪಂಚ ಪ್ರಕೃತಿ ತತ್ವ ಮಹತತ್ವ ಅಹಂಕಾರ ತತ್ವ ಅವ್ಯಕ್ತ ತತ್ವ ಇವುಗಳನ್ನು ಕೂಡ ತಿಳ್ಕೋಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಭಗವಂತ ಚತುರ ಮೂರ್ತಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ಈ ಚತುಷ್ಟಯಗಳ ಅನುದಾನದಿ ಸರ್ವತ್ರ ಸ್ಮರಿಸುತ್ತ ಈ ಅನಿರುದ್ಧಾದಿ ಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಮತ್ತು ಮೋಕ್ಷ ಅಂತ ನಾಲ್ಕು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಉಪಾಸನೆ ಮಾಡಿದ್ರೆ ಮೋಕ್ಷಕ್ಕೆ ಮುಖ್ಯ ಸಾಧನ ಅಂತ ಉಪನಿಷತ್ ತಿಳಿಸ್ತಾ ಇದೆ ಆ ಉಪನಿಷತ್ತಿನ ಭಾವವನ್ನು ಎಲ್ಲಿ ತಿಳಿಸ್ತಾರೆ ತೈತರಿಯ ಉಪನಿಷತ್ನಲ್ಲಿ ಯಥೋವಾ ಇಮಾನಿ ಭೂತಾನ್ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಿತದ್ ಅಭಿಸಂವಿಷಂತೀದ್ ಅನಿರ್ ಅನಿರುದ್ಧರೂಪಿ ಪರಮಾತ್ಮ ಸ್ಥಿತಿ ಕಾರ್ಯವನ್ನು ಪ್ರದ್ಯುಮ್ನ ಸೃಷ್ಟಿ ಕಾರ್ಯವನ್ನು ಸಂಕರ್ಷನ ಲಯ ಕಾರ್ಯವನ್ನು ವಾಸುದೇವ ಮೋಕ್ಷ ಹೀಗೆ ನಾಲ್ಕು ರೂಪಗಳಿಂದ ಸೃಷ್ಟಿಯಾದಿ ಕಾರ್ಯಗಳನ್ನು ಅಂತ ಉಪಲಕ್ಷಣೆಯ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳು ಸೇರಿ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಕೂಡ ಇಲ್ಲಿ ಚಿಂತನೆಯನ್ನು ಮಾಡಬೇಕು ವೈಕುಂಠ ವರ್ಣನೆಯೊಳಗೆ ಈ ನಾಲ್ಕನ್ನು ತಿಳಿಸ್ತಾರೆ ಸೃಷ್ಟಿ ಸ್ಥಿತಿ ಲಯ ಮತ್ತು ಮೋಕ್ಷ ಅಂತ ವಾಸುದೇವರೂಪ ಅನ್ನೋದು ಮೋಕ್ಷಪ್ರದ ರೂಪ ಅಂತ ಉಪಾಸನೆ ಈ ವಾಸುದೈವರೂಪಿ ಪರಮಾತ್ಮ ಮೋಕ್ಷ ಕೊಡಬೇಕು ಅಂತಾದರೆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ಮೂರು ರೂಪದಿಂದ ಭಗವಂತ ನಡೆಸ್ತಕ್ಕಂಥ ಲಯ ಸೃಷ್ಟಿ ಸ್ಥಿತಿಗಳು ಮೊದಲಿಗೆ ಅವಶ್ಯಕ ಪ್ರದ್ಯುಮ್ನನಿಂದ ಜಗತ್ತು ಸೃಷ್ಟಿ ಆದ ನಂತರದಲ್ಲಿ ಸಂಕಷ್ಟನಿಂದ ಲಯ ಆಗೋ ತನಕ ಅನಿರುದ್ಧನಿಂದ ಸ್ಥಿತೀಕಾರ್ಯ ಅನ್ನೋದು ನಡಿಬೇಕು ಯೋಗ್ಯಚೇತನರಿಂದ ಮೋಕ್ಷ ಸಾಧನೆ ಮಾಡಿಸೋದೇ ಸ್ಥಿತಿ ಈ ಸ್ಥಿತಿ ಕಾರ್ಯ ಇದಾದ ಲಯ ಮತ್ತು ಲಿಂಗಭಂಗ ಆ ನಂತರದಲ್ಲಿ ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷ ಇದು ಚತುರ್ ರೂಪದಿಂದ ಭಗವಂತ ಮಾಡ್ತಕ್ಕಂಥ ಮಹತ್ ಕಾರ್ಯ ಅತ್ಯಂತ ಅದ್ಭುತ ಕಾರ್ಯ ಈ ಉಪಾಸನೆಯನ್ನು ಅರಿತು ಅಂದರೆ ಗುರುಗಳ ಮೂಲಕ ಅದನ್ನು ತಿಳಿದು ಸ್ಮರಿಸೂತ ಗುರುಮುಖದಿಂದ ಅರಿತು ಅಂತಾದರೆ ಶ್ರವಣ ಮಾಡಬೇಕು ಅಂತ ಅರ್ಥ ಸ್ಮರಿಸೂತ ಅಂದರೆ ಸ್ಮರಣೆಯನ್ನು ಮಾಡಬೇಕು ಧಾರಣ ಮಾಡಬೇಕು ನಿರಂತರ ಶ್ರವಣದಿಂದ ಮನನ ಆಮೇಲೆ ಅನುಮೋದಿಸುತ್ತಾ ಅದನ್ನ ಒಪ್ಪಬೇಕು ಅಂತ ಒಪ್ಪೋದು ಅಂದರೆ ಮೂಢತನದಿಂದ ಒಪ್ಪೋದು ಅಂತಲ್ಲ ಅದ್ರ ಮೇಲೆ ಬರ್ತಕ್ಕಂಥ ಆಕ್ಷೇಪಗಳನ್ನೆಲ್ಲ ಸರಿಯಾಗಿ ವಿಮರ್ಶಾತ್ಮಕವಾಗಿ ಗುರುಗಳ ಮೂಲಕ ಜಿಜ್ಞಾಸ ಮಾಡಿ ತಿಳಿದುಕೊಂಡು ಆಲೋಚನೆ ಮಾಡಿ ಪ್ರಬಲವಾಗಿರ್ತಕ್ಕಂಥ ಪ್ರಣ ಪ್ರಮಾಣಗಳನ್ನು ಅಂಗೀಕಾರ ಮಾಡಿ ಅದನ್ನು ಶಾಸ್ತ್ರ ಹೇಳೋದು ಇದೇ ಇದೇ ಸರಿ ಇದ್ದಂ ಅನ್ನೋದನ್ನು ಒಪ್ಪಬೇಕು ಆಗ ಮನನ ಅದ ನಂತರದಲ್ಲಿ ಪರವಶರಾಗಬೇಕು ಹೀಗೆ ಭಗವಂತನ ಅಚಿತ್ಯದ್ಭುತವಾಗಿರ್ತಕ್ಕಂಥ ಮಹಿಮಾ ಶ್ರವಣ ಮಾಡಿ ತತ್ವ ನಿಶ್ಚಯ ಆದಾಗ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಪರಿಪಕ್ವ ಭಕ್ತಿ ಅಂಥದ್ದನ್ನು ತಲುಪತ್ತೆ ಆಗ ಭಕ್ತಿ ಪರವಶರಾಗಿ ಹೀಗಬೇಕು ಹೀಗೆ ಯಾರು ಪರವಶದಿ ಪಾಡುವವರಿಗೆ ತನ್ನಿರವ ತೋರಿಸಿ ಯಾರು ಈ ರೀತಿಯಾಗಿ ಭಗವಂತನ ಈ ಸೃಷ್ಟಿಯಾದಿ ಕಾರ್ಯಗಳ ವಿಸ್ತೃತವಾಗಿರ್ತಕ್ಕಂಥ ವೈಖರಿಯನ್ನು ಅಚಿಂತೆ ಅದ್ಭುತ ಮಹಿಮೆಯನ್ನು ನಿರಂತರದಲ್ಲಿ ಶ್ರವಣಾದಿಗಳನ್ನು ಮಾಡಿ ಪರವಶದಿಂದ ಏಕಾಗ್ರತೆಯಿಂದ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರೋ ಅಂತಹ ಜೀವರಿಗೆ ಭಗವಂತ ಇರವ ತೋರಿಸಿ ತಾನು ಅವರ ಅಂತರ್ಯಾಮಿಯಾಗಿ ಇದ್ದೀನಿ ಅನ್ನೋದನ್ನು ತನ್ನ ದರ್ಶನವನ್ನು ಬಿಂಬರೂಪಿ ಪರಮಾತ್ಮ ಕೊಡ್ತಾನೆ ಸದಾ ಧ್ಯಾನ ಪಾಠ ಪ್ರವಚನ ಇದನ್ನೇ ಮಾಡ್ತಾ ಇದ್ದರೆ ಹೃದಯದಲ್ಲಿ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ಇರವನ್ನು ತೋರಿಸ್ತಾನೆ ಅಂತಂದರೆ ಪಕ್ಷಾತ್ಕಾರ ತನ್ನ ದರ್ಶನವನ್ನೇ ಭಗವಂತ ಕೊಡ್ತಾನೆ ಈ ಭಗವಂತ ಬಿವ್ವರೂಪಿಯಾಗಿ ನಮ್ಮೊಳಗಿದಾನಲ್ಲ ಅವನ ದರ್ಶನ ಪಡೆಯೋದ್ರಿಂದ ಲಾಭ ಏನು ಅಂತ ಕೇಳಿದ್ರೆ ಭವವಿಮುಕ್ತರ ಮಾಡಿ ಪೋಷಿಸುವ ಪ್ರಾರಬ್ಧವನ್ನು ಉಂಡು ತೀರಿಸೋ ಈ ದೇಹವನ್ನು ಇಟ್ಟಿರ್ತಾನೆ ಆಮೇಲೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿ ಅವರನ್ನು ರಕ್ಷಣೆಯನ್ನು ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಇದೇ ಫಲ ಆದ್ದರಿಂದ ಈ ರೀತಿಯಾಗಿ ಎಲ್ಲ ಜೀವರು ಕೂಡ ಉಪಾಸನೆಯನ್ನು ಮಾಡಲೇಬೇಕು ಆದ್ದರಿಂದ ಈ ಇಂದ್ರಿಯಗಳಲ್ಲಿ ಅನಿರುದ್ಧ ರೂಪವನ್ನು ಮತ್ತೆ ಆ ರೂಪದಿಂದ ಪರಮಾತ್ಮ ಮಾಡಿಸ್ತಕ್ಕಂಥ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನು ಕೂಡ ವಿಶೇಷವಾಗಿ ಚಿಂತನೆಯನ್ನು ಮಾಡಿ ಉಪಾಸನೆ ಮಾಡಬೇಕು ಆಮೇಲೆ ಗುಣ ಸತ್ವ ರಜ ತಮ ಅಂತ ಗುಣತ್ರಯಗಳೇನಿದೆ ಆ ಗುಣತ್ರಯಗಳು ಪ್ರಾಕೃತ ತ್ರಿಗುಣಗಳಿಂದ ಆಗಿರ್ತಕ್ಕಂಥ ಈ ಲಿಂಗ ದೇಹ ಅನ್ನೋದು ಅನಾದಿಯಾಗಿ ಜೀವನ ಜೊತೆಗೆ ಇರ್ತಕ್ಕಂಥದ್ದು ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ತ್ರಿಗುಣಗಳು ಅವು ಹೀಗೆ ಆ ಭಗವಂತ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರವನ್ನು ಕೊಟ್ಟು ಆ ಗುಣತ್ರಯಗಳ ವೈಷಮ್ಯದಿಂದ ಆಗಿರ್ತಕ್ಕಂಥ ಜಗತ್ತಿನ ಸೃಷ್ಟಿ ಇತ್ಯಾದಿ ಎಲ್ಲವನ್ನು ಕೂಡ ಚಿಂತನೆಯನ್ನು ಮಾಡಬೇಕು ಇಂತಹ ಸತ್ವಾದಿ ತ್ರಿಗುಣಗಳಲ್ಲಿ ಆ ಪ್ರದ್ಯುಮ್ನ ನಾಮಕ ಪರಮಾತ್ಮನ ಕ್ರಿಯಾವಿಶೇಷಗಳನ್ನು ಚಿಂತನೆ ಮಾಡಬೇಕು ಪ್ರದ್ಯುಮ್ನ ರೂಪಿ ಪರಮಾತ್ಮನ ರೂಪದ ಉಪಾಸನೆಯನ್ನು ಮಾಡಬೇಕು ಆಮೇಲೆ ಭೂತಗಳು ಅಂದರೆ ಪಂಚಭೂತಗಳು ಪೃಥಿವಿ ಜಲ ಶಿಖಿ ಪವನ ಭೂತಾಕಾಶ ಅಂತ ಅವುಗಳ ಗುಣಧರ್ಮಗಳಾಗಿರ್ತಕ್ಕಂಥ ಗಂಧ ರಸ ರೂಪ ಸ್ಪರ್ಶ ಶಬ್ದ ತನ್ಮಾತ್ರ ಗುಣ ಮತ್ತು ಗುಣಿಗಳಿಗೆ ಪರಸ್ಪರವಾಗಿರ್ತಕ್ಕಂಥ ಸಂಬಂಧ ವಿಯೋಗ ಸಂಬಂಧ ಅನ್ನೋದಿದೆ ಹೀಗೆ ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರಗಳಲ್ಲಿ ಸಂಕಷ್ಟ ರೂಪವನ್ನು ಜೀವ ಉಪಾಸನೆ ಮಾಡಬೇಕು ಭೂತಗತ ತನ್ಮಾತ್ರಾಗತ ಆ ಕ್ರಿಯಾವಿಶೇಷಗಳನ್ನೆಲ್ಲ ಸಂಕಷ್ಟರೂಪೆ ಪರಮಾತ್ಮನಿಂದಲೇ ನಡೀತಾ ಇದೆ ಅನ್ನೋ ಚಿಂತನೆಯನ್ನು ಅನುಸಂಧಾನವನ್ನು ಮಾಡಬೇಕು ಹೀಗೆ ಚತುರ್ವಿಂಶತಿ ತತ್ವಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳಲ್ಲಿ ವಾಸುದೇವ ರೂಪವನ್ನು ಉಪಾಸನೆ ಮಾಡಬೇಕು ಪರಮಾತ್ಮ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರಿಯಾಮೆಯಾಗಿದ್ದು ಆ ಎಲ್ಲ ತತ್ವದಿಂದ ಆಗ್ತಕ್ಕಂಥ ಕಾರ್ಯಗಳನ್ನು ಬಿಂಬಕ್ರಿಯಾ ದ್ವಾರ ತಾನೇ ಮಾಡಿ ಮಾಡಿಸಿ ಆ ದೇವತೆಗಳ ಮೂಲಕವೂ ಮಾಡಿಸ್ತಾನೆ ಜೀವರಿಂದನೂ ಮಾಡಿಸ್ತಾನೆ ಅಂತ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನವನ್ನು ಹೊಂದಬೇಕು ಇದೇ ರೀತಿಯಾಗಿ ದಶ ಇಂದ್ರಿಯಗಳಲ್ಲಿ ಗುಣತ್ರಯಗಳಲ್ಲಿ ಪಂಚಭೂತಗಳಲ್ಲಿ ಪಂಚತನ್ಮಾತ್ರೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಹೀಗೆ ರೂಪಚತುಷ್ಟಯಗಳನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಉಪಾಸನೆ ಮಾಡಿ ಈ ರೂಪಚತುಷ್ಠಯಗಳು ಮೂಲ ರೂಪಿ ನಾರಾಯಣನ ರೂಪಗಳೇ ಆಗಿದೆ ಅಲ್ಲಿ ಅಭೇದ ಚಿಂತನೆಯನ್ನು ಮಾಡಿ ಪರಮಾತ್ಮ ಸ್ವಗತ ಭೇದ ವಿಭರ್ಜಿತ ಅನ್ನೋ ಚಿಂತನೆಯನ್ನು ಮಾಡಬೇಕು ಎಷ್ಟು ಕಾಲ ಮಾಡಬೇಕು ಅಂದರೆ ಈ ರೂಪಚತುಷ್ಟಯಗಳನ್ನು ನಿತ್ಯವೂ ಮಾಡಬೇಕು ಎಡೆ ಮಾಡಬೇಕು ಸರ್ವಕಾಲ ಸರ್ವ ದೇಶ ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಪ್ರಮಾಣಗಳನ್ನು ಗುರುಮುಖದಿಂದ ಅರಿತು ಅದನ್ನು ಅನುಮೋದನೆ ಮಾಡ್ತಾ ಆ ಭಗವದ್ ರೂಪಗಳ ಚಿಂತನೆಯಿಂದ ಮೈ ಮರೆತೋ ಪರವಶದಿ ಹಿಂದುವ ಅವರಿಗೆ ತನ್ನಿರವ ತೋರಿಸಿ ಭವ ವಿಮುಕ್ತರ ಆನಂದೋದ್ರೇಕದಿಂದ ಅವನು ಭಗವಂತನ ಚಿಂತೆ ಅದ್ಭುತ ಮಹಿಮೆಗಳನ್ನು ಕೇಳಿ ಹಿಗ್ಗ್ದಾಗ ಅಚಿತ್ಯದ್ಭುತ ಶಕ್ತ ಶಕ್ತಿವಂತರಾಗಿರ್ತಕ್ಕಂಥ ಪರಮಾತ್ಮ ಕಾರುಣ್ಯದಿಂದ ಆ ಎಲ್ಲ ಉಪಾಸನೆಯನ್ನು ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿಫಲವಾಗಿ ತನ್ನ ದರ್ಶನವನ್ನೇ ಬಿಂಬ ಮಾಡಸ್ತಾನೆ ಮಾಡಿಸ್ತಾನೆ ಕೊನೆಗೆ ಜನನ ಮರಣರೂಪವನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ಉಪಾಸನೆಯನ್ನು ಪ್ರತಿಯೊಬ್ಬ ಜೀವಿಯೂ ಕೂಡ ಮಾಡಲೇಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಾ